ಅವರವರ ದೃಷ್ಟಿಯಲ್ಲಿ ಹೇಗಿದೆಯೋ ಅವರವರ ದೃಷ್ಟಿಯಲ್ಲಿ ಯಾವುದು ಸತ್ಯ ಅಂತ ಇದೆ ಅದರಂತೆಯೇ ಅವರವರ ಅನುಭವಗಳು ಈ ಜಗತ್ತು ಅನುಭವಿಸುವವನು ಯಾರು ಈ ಜಗತ್ತನ್ನು ಅನುಭವಿಸುವವನು ಯಾರು ಈ ಟೇಬಲ್ ನೈಕ್ ಅನ್ನು ಅನುಭವಿಸುವುದಿಲ್ಲ ಈ ನೈಕ್ ಸ್ಟ್ಯಾಂಡ್ ಅನ್ನು ಅನುಭವಿಸುವುದಿಲ್ಲ ಈ ಸ್ಟ್ಯಾಂಡು ಈ ವೇದಿಕೆಯನ್ನು ಅನುಭವಿಸುವುದಿಲ್ಲ ಆದ್ರೂ ಎಲ್ಲವುಗಳ ಅನುಭವವನ್ನು ಜೀವ ಅನುಭವಿಸ್ತದೆ ಈ ಜೀವ ಅನುಭವಿಸುವವನು ಜೀವ ಅನುಭವಿಸುವ ಮಟ್ಟದ್ದೆನಿದೆಯೋ ಅದು ಜಗತ್ ಇವನು ಜೀವ ಇವನು ಜಗತ್ತನ್ನು ಅನುಭವಿಸ್ತಾರೆ ಎಕ್ಸ್ಪೀರಿಯನ್ಸ್ ಅಲ್ ಅಂಡ್ ಎನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಹೌದು ಇವು ಎರಡರ ಸಂಬಂಧಕ್ಕೆ ನಾವು ಅನುಭವ ಅಂತ ಕರಿ ಅನುಭವ ಅನ್ನುವ ಶಬ್ದದ ಪ್ರಯೋಗ ಯಾವಾಗ ಪ್ರಯೋಗಿಸಲ್ಪಡ್ತದೆ ನೀವು ಎರಡು ಇರ್ಬೇಕು ಎರಡಿರ್ಬೇಕು ಎರಡಿದ್ದಾಗ ನಾವು ಅದನ್ನ ಪ್ರಯೋಗಿಸಬಹುದು ನೆಕ್ಸ್ಟ್ ಪಾಯಿಂಟ್ ಹೀಗೆ ಅನುಭವಿಸುವಂತಹ ಈ ಜೀವ ಅನೇಕ ತರಹದ ಅನುಭವಗಳನ್ನು ಹೊಂದ್ತಾನೆ ಸುಖ ದುಃಖ ಬಿಟ್ಟು ಬೇಡ ಇಷ್ಟ ಅನಿಷ್ಟ ಅನೇಕ ಪ್ರಕಾರದ ಅನುಭವಗಳನ್ನು ನೀನು ಹೊಂತ ಇರ್ತಾನೆ ಅನುಭವಗಳು ಬದಲಾಗ್ತಾ ಹೋಗ್ತಾನೆ ಅನುಭವಿಸುವ ಕಾಯಂ ಇರ್ತಾರೆ ಏನು ಬದಲಾಗುವುದಿಲ್ಲ ಇವನಿಗೆ ಈ ಜೀವನಿಗೆ ತನ್ನ ಬಗ್ಗೆ ಏನೇನು ಸತ್ಯಗಳಿವೆ ತನ್ನ ಬಗ್ಗೆ ಏನೇನು ಸತ್ಯಗಳಿವೆ ಎಂದು ಹೇಳಿದ್ರೆ ಶರೀರ ಸತ್ಯ ಪ್ರಾಣ ಸತ್ಯ ಇಂದ್ರಿಯ ಸತ್ಯ ಮನಸ್ಸು ಬುದ್ಧಿಗಳು ಸತ್ಯ ಅಲ್ಲಿರುವ ಅನಿಸಿಕೆಗಳು ಸತ್ಯ ಅಲ್ಲಿರುವ ಭಾವನೆಗಳು ಸತ್ಯ ಅಲ್ಲಿರುವ ಇಮೋಷನ್ಸ್ಗಳು ಸತ್ಯ ಅರೇ ಸತ್ಕು ಸತ್ ಇವನಿಗೆ ಎಲ್ಲವೂ ಸತ್ಯ ಕಣ್ಣು ಇಂದ್ರಿಯ ಸತ್ಯ ಆದ್ರೆ ಯಾವಾಗ ಅವನು ಹೂವನ್ನು ಅನುವು ನೋಡಿ ಅನುಭವಿಸ್ತಾನೆ ಆವಾಗ ಸತ್ಯವೋ ಸುಳ್ಳು ಸತ್ಯ ಯಾವಾಗ ಜಾಮು ತಿಂತಾನೆ ಸತ್ಯ ಯಾವಾಗ ಎಡಿ ಬೀಳುತ್ತಾನೆ ಸತ್ಯ ಯಾವಾಗ ರೋಧಗಳು ರುಚಿಗಳು ಬರ್ತವೆ ಸತ್ಯ ಹೇಗೆ ಹೇಗೆ ಅವನು ವಯಸ್ಸಾಗ್ತಾ ಹೋಗ್ತದೆ ಹಾಗಾಗಿ ಸತ್ಯ ಹುಟ್ಟು ಸತ್ಯ ಮರಣ ಹೌದು ಯಾರ ಬುದ್ಧಿಯಲ್ಲಿ ತನ್ನ ಬಗ್ಗೆ ತನಗೆ ಕೆಲವಾರು ಸತ್ಯಗಳು ಇದೆಯೋ ಸ್ವರೂಪ ಬುದ್ಧಿ ರೂಪ ಸಹಿತವಾಗಿ ಇದ್ದಂತಹ ತನ್ನ ಅಸ್ತಿತ್ವವನ್ನು ಸತ್ಯ ಅಂತ ಯಾರಲ್ಲಿ ಇದೆಯೋ ಐ ರಿಪೀಟ್ ದಿಸ್ ಸೆಂಟೆನ್ಸ್ ರೂಪ ಸಹಿತವಾಗಿ ಇದ್ದಂತಹ ತನ್ನ ತನ್ನಲ್ಲಿ ಯಾವುದು ಸತ್ಯ ಅಂತ ಇದೆಯೋ ಅವನಿಗೇನೆ ಜಗತ ಈಶ್ವರೇಚ ಸ್ವರೂಪ ಬುದ್ಧಿ ಹೌದು ಅವನಿಗೇನೆ ಸ್ವರೂಪ ಬುದ್ಧಿ ಹೀಗೆ ನೀನು ನನ್ ಬಿಟ್ಕೊಟ್ಟೆಲ್ಲೋ ಇದೀಯ ಸತ್ಯವ ಸುಳ್ಳ ಸತ್ಯವ ಸುಳ್ಳ ಸತ್ಯಲ್ಲಿ ನೀವು ಅಲ್ಲಿಗೆ ಕೂತ್ಕೊಂಡಿದ್ರೆ ಇಲ್ಲಿಗೆ ಕೂತ್ಕೊಂಡಿದ್ದೇನೆ ನೀವು ಕರ್ಕೊಂಡಿದ್ದು ನಿಮಗೆ ಸತ್ಯ ನಾವು ಕರ್ಕೊಂಡು ನಮಗ್ ಸತ್ಯ ಹೌದಾ ಈ ಸತ್ಯಗಳನ್ನ ಎಷ್ಟು ತ್ರಿಕಾಲ ಅಬಾಧಿತವಾಗಿ ಗಟ್ಟಿ ಹಿಡ್ಕೊಂಡ್ಬಿಟ್ಟೇವೆ ಅಂತಂದ್ರೆ ಈಶ್ವರನು ಕೂಡ ರೂಪದಿಂದ ಸತ್ಯ ಯಾಕಪ್ಪ ಆತ್ಮನೇ ಸ್ವರೂಪದಿ ತನಗೊಂದು ರೂಪ ಇದೆ ತನಗೊಂದು ನಾಮ ಇದೆ ತನಗೊಂದು ಗುಣ ಆಗಿದೆ ತನಗೊಂದು ಪ್ರವೃತ್ತಿ ಇದೆ ಅವನಿಗೂ ಗುಣ ಇದೆ ಅವನಿಗೂ ಪ್ರವೃತ್ತಿ ಇದೆ ಎಷ್ಟು ಮಟ್ಟಿಗೆ ಹೋಗ್ತದ ಮುಂದೆ ಅಂದ್ರೆ ಈ ಜೀವನಿಗೆ ತನಗೊಂದು ಸಂಸಾರ ಇದೆ ಆ ತಂದೆ ಈಶ್ವರನಿಗೂ ಒಂದು ಸಂಸಾರ ಇದೆ ಫಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲಿ ಶುರುವಾಗಿ ಫಸ್ಟ್ ಪ್ರಾಮರಿ ಪ್ರಾನಿಂಗ ಕೈರಾಸ ಶುರುವಾಗ ಒಂದು ತಪ್ಪಿದ್ರ ಎರಡು ಅಷ್ಟ ನಮಗೊಂದು ಮನೆ ಅವನಿಗೊಂದು ಮನೆ ನಮ್ಮ ಮನೆ ವಿಲ್ಲ ಅವನ ಮನೆ ಪ್ಯಾಲೆಸ್ ವೈಕುಂಠದ ಪ್ಯಾಲೆಸ್ ಅದು ಅವನ ಮನೆ ನೋ ಪ್ರಾಬ್ಲಮ್ ಯಾಕೆಂದ್ರೆ ಆತ್ಮನಿ ಸ್ವರೂಪ ಬುದ್ಧಿ ವೇದಾಂತವನ್ನು ಶ್ರವಣ ಮಾಡಬೇಕಾದ್ರೆ ಆತ್ಮ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿದಾಗ ಶಾಸ್ತ್ರವು ಪುಸ್ತಕವು ಗ್ರಂಥವು ಪ್ರಮಾಣವು ಯಾವಾಗ ಆತ್ಮ ಅನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ ತಕ್ಷಣವೇ ನಮ್ಮ ಮನಸ್ಗಳು ಟ್ರಾನ್ಸ್ಲೇಷನ್ ಆಗಬೇಕು ನಾನು ವೇದಾಂತವನ್ನು ಸರಳ ಮಾಡಿ ಹೇಳಿಕೊಡುವಂಥ ಟ್ರಿಕ್ ಇವೆಲ್ಲ ಸುಮ್ಮನೆ ಇಲ್ಲಿ ಈ ತಕ್ಷಣ ಭಾಷಾಂತರಗಳು ಟೇಬಲ್ ಅಂತಕ್ಷಣ ಭಾಷಾಂತರ ಆತ್ಮ ಏನ್ ಭಾಷಾಂತರ ಆತ್ಮ ಅದೇನ್ ಟೇಬಲ್ ಅಂತ ಗೊತ್ತಾಗುತ್ತೆ ಅಷ್ಟು ಸಹಜವಾಗಿ ಯಾವಾಗ ಆತ್ಮ ಅನ್ನೋ ಶಬ್ದ ಬರ್ತದೆ ಆವಾಗ ನಾನು ಈ ಆತ್ಮ ನಾನು ಸ್ವರೂಪ ಸಹಿತವಾಗಿಯೇ ಸ್ವೀಕರಣ ದುಃಖದಿಂದಲೋ ಕಷ್ಟದಿಂದಲೋ ನೋವಿನಿಂದಲೋ ಸುಖದಿಂದಲೋ ಪಾಪದಿಂದಲೋ ಪುಣ್ಯದಿಂದಲೋ ಕರ್ಮದಿಂದಲೋ ಕರ್ತೃತ್ವದಿಂದಲೋ ಭಕ್ತೃತ್ವದಿಂದಲೂ ಸುಮ್ಮನೆ ಈ ನಾನು ಇರುವುದೇ ಇಲ್ಲದೆ ಒಂದು ಜೋಶಿಗಳು ಇರುದು ಅದಕ್ಕೆ ಸ್ವರೂಪ ಅಂತ ಮಕ್ಕಳಿಂದಾಗಿ ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಅಮ್ಮ ತಂದೆ ತಾಯಿ ಅಣ್ಣ ತಮ್ಮ ಇನ್ನ ಜೋಡಿಸ್ಕೊಂಡೆ ನಾನು ನಾನು ಸ್ವರೂಪ ಸುಮ್ಸುಮನೆ ಅಲ್ಲ ಕೆಲವೇ ಕೆಲವು ಸುಮ್ಸುಮನೆ ಅಂದ್ಕೊಂಡಿವಿ ಇದು ಕೆಲವು ಸಾಕ್ಷಾತ್ ಕೆಲವು ಏನು ವಿತ್ ಎವಿಡೆನ್ಸ್ ಯಾವಲ್ಲ ನಿನಗೆ ಅಪ್ಪ ಅಂತ ಹೇಳಿದ್ದು ಮೂರು ಮಕ್ಕಳವರಿಗೆ ಎವಿಡೆನ್ಸ್ ಎವಿಡೆನ್ಸ್ ವಿತ್ ಎವಿಡೆನ್ಸ್ ಪ್ರಮಾಣ ಸಹಿತವಾಗಿ ತೋರಿಸ್ತೀವಿ ಏನಪ್ಪ ನಿನ್ನೆಗಾಗ ಒಂದನೇ ತಾರೀಕು ಸಂಬಳ ನೌಕರಿ ಮಾಡ್ತೀನಿ ರೀ ನಾನು ಸಂಬಳ ಇದೆ ಏನಾದ್ರೆ ಪಿ ನಂಬರ್ ಪಿ ಎನ್ ನಂಬರ್ ಕ್ಯಾನ್ ನಂಬರ್ ಕ್ಯಾನ್ ನಂಬರ್ ನಿಮಗೆಲ್ಲ ಎಷ್ಟು ಗದ್ದ ಎಷ್ಟು ಗಲಾಟೆ ನಿಮ್ಮನ್ನೆಲ್ಲ ಗಲಾಟೆ ಮಾಡೋದನ್ನ ನೋಡಿ ನನಗೆ ಇಷ್ಟು ಖುಷಿ ಆಗ್ತದಲ್ಲ ಕಣ್ಣಗಿದ ನೋಡ್ರಿ ಪಿ ಎಫ್ ಕಾರ್ಡ್ ನಂಬರ್ ಇಲ್ಲ ಐ ಡಿ ಇಲ್ಲ ನೋಟರ್ ಲಿಸ್ಟ್ ನೋಡಿಲ್ಲ ಆಧಾರ್ ಕಾರ್ಡ್ ಇಲ್ಲ ಇದ್ರಲ್ಲ ಹಾಳಾಗೋತೀನಿ ಮೋಸ್ಟ್ ರಿಲ್ಯಾಕ್ಸ್ ನೋಡ್ರಿ ಎಲ್ಲರೂ ಇಲ್ಲ ಅಕೌಂಟ್ ಇಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಇತ್ತಂದ್ರೆ ಪ್ಯಾನ್ ನಂಬರ್ ಇರ್ತದೆ ಪಾನ್ ನಂಬರು ಇಲ್ಲ ಏನ್ ಖುಷಿ ತನ್ನನ್ನು ತಾನು ಅಕೌಂಟ್ ಹೋಲ್ಡರ್ ಅನ್ಕೋತಾನೆ ಇದಕ್ಕೆ ಸ್ವರೂಪ ಬುದ್ಧಿ ಅಂತ ತನ್ನ ತಾನು ತಂದೆ ಅನ್ಕೋತಾನೆ ಇದಕ್ಕೆ ಸ್ವರೂಪ ಬುದ್ಧಿ ಅಂತ ತಾನು ಯುವಕ ಅಂತ ಕರ್ಕೋತಾನೆ ಸ್ವರೂಪ ಬುದ್ಧಿ ತಾನು ಮುಲುಕ ಅಂತ ಕರ್ಕೋತಾನೆ ಸ್ವರೂಪ ಬುದ್ಧಿ ತಾನು ಬಾಲಕ ಅಂತ ಕರ್ಕೋತಾನೆ ಸ್ವರೂಪ ಬುದ್ಧಿ ನಾನು ಅಮ್ಮವರು ಕಣ್ಣ ಅನ್ಕೋತಾನೆ ಸ್ವರೂಪ ಬುದ್ಧಿ ನ ಕರ್ನಾಟಕದವನು ವಾಟಾವ ನಾಗರಾಜನ ಭಕ್ತ ಅಂತ ಸ್ವರೂಪ ಬುದ್ಧಿ ನ ಕನ್ನಡಿಗ ಸ್ವರೂಪ ಬುದ್ಧಿಗಿ ನ ಕರ್ನಾಟಕದವನು ಸ್ವರೂಪ ಬುದ್ಧಿ ನ ಮಹಾರಾಷ್ಟ್ರದವನು ಸ್ವರೂಪ ಬುದ್ಧಿ ಅದರೇನು ರೂಪ ಸಹಿತವಾಗಿಯೇ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತಹ ನಮಗೆ ಜಗತ್ತು ರೂಪರಹಿತವಾಗಿ ಕಾಣಿಸ್ತದೆ ಅದು ಕೂಡ ಹೇಗೆ ಕಾಣಿಸ್ತದೆ ಸತ್ಯಂ ಸತ್ಯಂ ಇದು ಈ ಸತ್ಯ ಬುದ್ಧಿ ಎಷ್ಟು ಆಳವಾಗಿರುತ್ತದೆ ಅಂದ್ರೆ ನಮಗೆ ಇದು ಸತ್ಯ ಹೌದೋ ಅಲ್ಲೋ ಅಂತ ವಿವೇಚನೆ ಕೂಡ ಮಾಡಿಬಿಡಲಾಗಿದೆ ವಿತೌಟ್ ಈವನ್ ಥಿಂಕಿಂಗ್ ವಿ ಟೇಕ್ ಇಟ್ ಗ್ರಾಂಟೆಡ್ ವಿೌಟ್ ಥಿಂಕಿಂಗ್ ವಿಚಾರನೇ ಮಾಯ ಆಗಿದೆ ಮಾಯ ಹೊಡುತ್ತಾಗಿದೆ ಅದು ಕಚ್ಚಿದ ಅಪಾರ ಶಕ್ತಿ ಹೀ ಪ್ರಭು ಅಪಾರ ಶಕ್ತಿ ಏನದು ಅಪಾರ ಸತ್ವ ರಜಸ್ಸು ತಮೋ ಗುಣಗಳಿಂದ ಕೂಡಿದಂತಹ ಮಾಯಾಶಕ್ತಿ ಅದನ್ನು ನಾವು ಸರ್ವಜ್ಞ ಸರ್ವಶಕ್ತ ಅಂತ ಸೇರಿಸಿ ಕರಿತೀವಿ ಮಾಯಾಶಕ್ತಿ ಅರ್ಥ ಏನ ನಿನ್ನ ವಿಚಾರನ ಮಾಡಿ ಕೊಡಂಗದು ಆಶ್ಚರ್ಯ ಆಶ್ಚರ್ಯ ಅದರೊಳಗೆ ನಾವು ಎಲ್ಲ ಯುದ್ಧವರು ಆದ್ರೂ ಈ ಕಡೆ ವಿಚಾರ ಮಾಡಿ ಬಂದೇವಲ್ಲ ಇದೇನು ಸಾಮಾನ್ಯ ಅಂತ ತಿಳ್ಕೋಬೇಡ ಎಷ್ಟು ಮಂದಿ ಮಾಡ್ತಾರೆ ಎಷ್ಟು ಮಂದಿ ಈ ಪ್ರಕಾರ ಚಿಂತನೆ ಮಾಡ್ತಾರೆ ತಿಳ್ಕೊಂಡಿದ್ದೀರ ಈ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಎಷ್ಟು ಜನ ಮಾಡ್ತಾರೆ ಈ ಚಿಂತನೆ ಮಾಡಬೇಕನ್ನು ಅನಿಸಿಕೆ ಹೆಚ್ಚಿನ ಬರುತ್ತದೆ ಕಶ್ಚಿತ್ ಧೀರ ಕಶ್ಚಿತ್ यति कस्ि धीर सहस्रशु मनुष्याण जनसंख्या कंडी सोटि ईग सहस्रेश कॉट्यु एक कशिधीर ಯತತಿ ಪ್ರಯತ್ನಿಸುತ್ತಾನೆ ಸಿದ್ಧತೆ ಮೋಕ್ಷಕ್ಕಾಗಿ ಪ್ರಯತ್ನಿಸುತ್ತಾನೆ ಉಳಿದೋರೆಲ್ಲರೂ ನಾನು ನಂದು ನಾನು ನಂದು ಅನ್ನುವ ಪ್ರತ್ಯಯಗಳಲ್ಲಿ ಸಿಕ್ಕಾಕ್ಕೊಳ್ಳೋದೆ ಯತತಾಮಪಿ ಸಿದ್ಧಾನಾ ನಿ ಕೋಟಿಗೊಬ್ಬರಂತೆ ನೂರ ಇಪ್ಪತ್ತು ಕೋಟಿ ಜನರಲ್ಲಿ ನೂರ ಇಪ್ಪತ್ತು ಜನ ಇದಕ್ಕೇನಾಗಿದ್ದಾರೆ ತೊಡಗಿದ್ದಾರೆ ಅಂತಿಟ್ಕೋಣ ಯತತಾಮಪಿ ಸಿದ್ಧಾ ನ ಪ್ರಯತ್ನಿಸುತ್ತಿರುವಂತಹ ಈ ಸಾಧಕ ನೂರ ಇಪ್ಪತ್ತು ಸಾಧಕರಲ್ಲಿ ನೂರ ಇಪ್ಪತ್ತಕ್ಕೂ ಜ್ಞಾನ ಆಗುವುದಿಲ್ಲ ಅಲ್ಲಿ ಏನೇನೋ ಕಷಾಯಗಳು ಅಲ್ಲಿ ಏನೇನೋ ಕಲ್ಮಶಗಳು ಅಲ್ಲೇನೋ ಆಲಸ್ಯತನಗಳು ಕಷಾಯಗಳು ಮದ ಮತ್ಸರ ರಾಗ ದ್ವೇಷ ಕೆ ಸ್ಕ್ವೇರ್ ಎಲ್ ಎಂ ಕ್ಯೂಬ್ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆರ್ಜಿಬ್ರಿಕಲ್ ಸಾರ್ಕಟ್ ಏನು ಏನೇನು ಕೆ ಸ್ಕ್ವೇರ್ ಅಂದ್ರೆ ಕಾಮ ಕ್ರೋಧ l ಅಂದ್ರೆ ಲೋಭ ಮೋಹ ಮದ ಮತ್ಸರ ಎಂ ಕ್ಯೂಬ್ ಆತಿಲ್ಲ ಮೂರು ಸೂಚನೆ ಆಯಿತು ಕೆ ಎಲ್ ಎಂ ಕ್ಯೂ ಕೆ ಸ್ಕ್ವೇರ್ ಎಲ್ ಎಂ ಯಾವಾಗ ಹೇಳಿತು ಅಂದ್ರೆ ಲಂಡನ್ ಏರ್ಪೋರ್ಟ್ನ ಕೂತಿತ್ತು ಕೂತಾಗ ಕೆ ಎಲ್ ಎಂ ಅಂತ ಬರ್ತಿದ್ದ ಅದೇ ಎರಡ್ ಮೂರು ಕ್ಲಾಸ್ ಕಾಯ್ಬೇಕಾಗಿತ್ತೆ ಕಾಯ್ತು ಎಷ್ಟು ಸಲ ಎಷ್ಟು ಅಪ್ರಿಲ್ ಬಂದು ನೋಡ್ತಿದ್ವಿ ಕೆ ಕೆ ಎಲ್ ಎನ್ ಕೆ ಎಲ್ ಎಂ ಏರ್ಲೈನ್ಸ್ ಕೆ ಎಲ್ ಎಂ ಏರ್ಲೈನ್ಸ್ತಕ್ಕಂಥ ಕಾಮ ಲೋಭ ಮೋಹ ಓಹೋ ಹಾಗಾದ್ರೆ ಉಳಿದು ತನೇ ಏನ್ ಮಾಡ್ಬೇಕಂದ್ರೆ ಅಂತ ಆವಾಗಿ ನಾನು ಅದನ್ನು ಸಂಶೋಧನೆ ಮಾಡಿದೆ ಏನಪ್ಪಾ ಅಂದ್ರೆ ಕೆ ಸ್ಕ್ವೇರ್ ಕೆ ಎಲ್ ಎಂ ಏರ್ಲೈನ್ಸ್ ಹೋಗಿ ಏನಾಗ್ತದೆ ಇವು ಕಷಾಯದ ಇವು ಕಷಾಯದ ನಮ್ಮ ಅಂತಕ್ಕಳದ ಆಳದೊಳಗಿರ್ತಾವೆ ಏನಿರ್ತಾವ ಅಂತ ಯಾರಿಗೂ ಗೊತ್ತಾಗುವುದು ಇದು ಅವು ಯಾವಾಗ ಮ್ಯಾನಿಫೆಸ್ಟ್ ಆಗ್ತಾವ ಅವಾಗ ಗೊತ್ತಾಗ್ತದೆ ಯಾವಾಗ ಸಿಟ್ಟು ಹೊರಗೆ ಬರುತ್ತದೆ ಅವಾಗ ಗೊತ್ತಾಗ್ತದೆ ಇದು ಸಿಟ್ಟು ಅಂತ ಯು ಯು ಸೂಕ್ಷ್ಮವಾಗಿರ್ತವೆ ಮತ್ತೆ ಇರ್ಬೋದು ಸಾತ್ವಿಕ ಕಾಮ ರಜಸಿಕ ಕಾಮ ತಾಮಸಿಕ ಕಾಮ ಸಾತ್ವಿಕ ಕ್ರೋಧ ರಜಸಿಕ ಕ್ರೋಧ ತಾಮಸಿಕ ಕ್ರೋಧ ಮತ್ತು ಅದರೊಡ್ಡ ಕೆಟಾಗಿರಿ ಸಸ್ಯಾಹಾರನೇ ಇರಬಹುದು ಆದ್ರೆ ಸಸ್ಯಾಹಾರ ಅಂದಷ್ಟಕ್ಕೇ ಅದು ಸಾತ್ವಿಕ ಆಹಾರ ಅಂತ ಆಗುವುದಿಲ್ಲ ಕೆಲವು ಆಹಾರಗಳು ಸಾತ್ವಿಕ ಕೆಲವು ರಜಸಿಕ ಕೆಲವು ತಾಮಸಿಕ ಸಾತ್ವಿಕನೇ ಆಗಿರಬಹುದು ಒಂದು ಸಮಯದಿಂದ ತಿಂದ್ರೆ ಸಾತ್ವಿಕ ಒಂದು ಸಮಯದಲ್ಲಿ ತಿಂದ್ರೆ ರಜಸಿಕ ಇನ್ನೊಂದು ಸಮಯದಲ್ಲಿ ತಿಂದ್ರೆ ತಾಮಸಿಕ ನೀ ತಿಂದು ಸೌತೆ ಕಾಯಿನೇ ಆದ್ರೆ ಏನ್ ಮಧ್ಯರಾತ್ರಿ ಹನ್ನೆರಡು ತಿಂದ್ರೆ ತಾಮಸಿಕ ನೋಡಿ ಇವತ್ತು ಕೆಟ್ಟಾಗಿರುವ ಈ ವಸ್ತು ಎಲ್ಲಿವೆ ಎಂದು ನಮ್ಮ ಅಂತಃಕರಣದ ಒಳಗೆ ಸೂಕ್ಷ್ಮವಾಗಿ ಅತ್ಯಂತ ಅವ್ಯಕ್ತವಾಗಿದೆ ಅವ್ಯಕ್ತವಾಗಿದ್ದಂತಹ ಒಳಗಿರುವಂತಹ ಈ ಭಾವಗಳಲ್ಲಿ ಇವನು ಆಗಲೇ ತಾನು ಎಂದು ಹೊಂದಿಕೊಂಡಿದ್ದರಿಂದಾಗಿ ಇವನು ಅಸೋಸಿಯೇಟ್ ಆಗಿರುವುದರಿಂದಾಗಿ ಅಭಿಮಾನವನ್ನು ಹೊಂದಿದ್ದ ಯಾವುದರಲ್ಲಿ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಇವನ ಅಭಿಮಾನವನ್ನು ಹೊಂದಿದ್ದರಿಂದಾಗಿ ಜೀವ ಸ್ವೀಜೀವನ ಅಭಿಮಾನಗೊಂಡಾನಂತ ಯಾಕೆ ಹೇಳ್ತೀರಿ ಅವನೇ ಹೇಳ್ಕೋಳ್ತಾನೆ ನಾನು ಅಲ್ಪ ಅತೃಪ್ತ ಜೀವ ಪಾಪಿ ನಾನು ಪುಣ್ಯವಂತ ನಾನು ಕರ್ತೃ ಅವನೇ ಹೇಳ್ಕೋತಾನ ನಾನು ಯಾಕೆ ಹೇಳ್ಬೇಕು ಅವನು ಹೇಳ್ಕೊಳ್ಳೋದ್ರಿಂದಾಗಿ ಆ ವಸ್ತು ಸಹಿತವಾಗಿಯೇ ಅವನು ಹೊರಬಹುದು ಶುಭ ಹೀಗಾಗಿ ಅವನಿಗೆ ಗೊತ್ತಾಗುದಿಲ್ಲ ಯಾವಾಗ ಎಲ್ಲಿ ಏನದಲ್ಲ ನನ್ಗೆ ಗೊತ್ತಾಗುತ್ತೆ ಸ್ವರೂಪ ಬುದ್ಧಿ ಆತ್ಮನಲ್ಲಿ ಸ್ವರೂಪ ಬುದ್ಧಿಯನ್ನ ಇಟ್ಟುಕೊಂಡಿದ್ದರಿಂದಾಗಿ ಜಗತ್ತಿನಲ್ಲಿಯೂ ಕೂಡ ಅವನು ಏನಂತ ನೋಡ್ತಾನೆ ಸತ್ಯ ಅಂತ ಸುಮನ್ ವಿಷಯ ಇಲ್ಲಿ ಬಂದಿದೆ ಅಂತ ಸ್ವಲ್ಪ್ ಶಾಂಪಲ್ ಕೊಡ್ತೀನಿ ಇದು ಮಣ್ಣಿನ ಮಡಿಕೆ ಅಂತ ಎಲ್ಲರಿಗೂ ಗೊತ್ತು ನಾನೇನು ಒಡೆದು ತೋರಿಸ್ಬೇಕಾಗಿಲ್ಲ ಇದು ಮಣ್ಣಿನ ಅಂತ ಎಲ್ಲರಿಗೂ ಗೊತ್ತು ಪ್ರಶ್ನೆ ಇರೋದೇನಂದ್ರೆ ಇಲ್ಲಿ ಮಣ್ಣಗಿದೆಯೋ ಮಡಿಕೆಗಿದೆಯೋ ಸಾಮಾನ್ಯವಾದ ಉತ್ತರ ಏನು ನಿಮ್ಮ ಕೈಯಲ್ಲಿರೋದು ಮಡಿಕೆ ಅದು ಸ್ಟೀಲ್ ರೂಪ ಅಲ್ಲ ಅದು ತಾಮ್ರದ ತಂಬಿಗೆ ಅಲ್ಲ ಅದು ಬೆಳ್ಳಿ ಪಾತ್ರೆ ಅಲ್ಲ ನಿಮ್ಮ ಕೈಯಲ್ಲಿರೋದು ಮಣ್ಣಿನ ಮಡಿಕೆ ವೆರಿ ಗುಡ್ ಮಣ್ಣಿನ ಮೇಲೆ ಮಡಿಕೆ ಇದೆಯೋ ಮಡಿಕೆಯ ಮೇಲೆ ಮಣ್ಣಿದೆಯೋ ಮಣ್ಣಿನ ಅಕ್ಕಪಕ್ಕದಲ್ಲಿ ಮಡಿಕೆ ಇದೆಯೋ ಮಡಿಕೆಯ ಅಕ್ಕಪಕ್ಕದಲ್ಲಿ ಮಣ್ಣಿದೆಯೋ ಮಣ್ಣು ಎಲ್ಲಿದೆ ಮಡಿಕೆ ಎಲ್ಲಿದೆ ಮಣ್ಣೆ ಮಡಿಕೆ ಬಹಳ ಇಂಜು ಸಂತೃತ್ರ ಮಣ್ಣೆ ಮಡಿಕೆ ಅಂದ್ರೆ ಮಣ್ಣು ಅನ್ನುವಂಥದ್ದು ಏನಾಗಿದೆ ಈಗ ಮಡಿಕೆ ಆಗಿದೆ ರೂಪಾಂತರ ಅಂತ ಕರೀತಾರೆ ಮಳೆ ರೈಟ್ ಇದಕ್ಕೆ ರೂಪಾಂತರ ಮಣ್ಣು ರೂಪಾಂತರಗೊಂಡು ಏನಾಗಿದೆ ಅದು ಯಾವುದಾದ್ರೂ ರೂಪಾಂತರಗೊಂಡರೆ ಮರಳಿ ಮತ್ತೆ ಅದು ಬರೋದಿಲ್ವಲ್ಲ ಉದಾಹರಣೆಗೆ ಹಾಲು ರೂಪಾಂತರಗೊಂಡು ಮೊಸರಾಗ್ತದೆ ಇಲ್ಲ ಅದಕ್ಕೆ ತರ ಇಂಟ್ರೆಸ್ಟಿಕ್ ಚೇಂಜ್ ಅಂತ ಹೇಳ್ತಾರೆ ಕೆಮಿಕಲ್ ಚೇಂಜ್ ಅಂತ ಹೇಳ್ತಾರೆ ಯಾವಾಗ ಅದು ಬದಲಾವಣೆ ವಿಕಾರಗೊಂಡು ಬಿಡುತ್ತದೆ ಹಾಲು ವಿಕಾರಗೊಂಡ ನಂತರ ಅದು ಮೊಸರು ಹಂಚುತ್ತದೆ ಹಾಗಾದ್ರೆ ಮಣ್ಣು ವಿಕಾರಗೊಂಡು ಏನಾಯ್ತು ಮಡಿಕೆ ಆಯ್ತು ಆಗಿದೆ ಮಣ್ಣು ವಿಕಾರಗೊಂಡು ಮಡಿಕೆ ಆಗಿದೆ ಹೇಗೆ ಹಾಲು ವಿಕಾರಗೊಂಡು ಮೊಸರಾಯ್ತು ಅಲ್ಲಿ ನೋಡಿ ಆ ಮೊಸರಿನಿಂದ ವಾಪಸ್ ಮತ್ತೆ ಹಾಲು ಮಾಡಿ ಬರ್ತದ ಹಾಗೆ ಮಣ್ಣು ರೂಪಾಂತರಗೊಂಡು ಮಡಿಕೆ ಆಗಿತ್ತು ಅದು ವಾಪಸ್ ಮಣ್ಣು ಬರಬಾರ್ದಾಗಿತ್ತದಪ್ಪ ಅದು ಸಿಗಬಾರ್ದಾಗಿತ್ತದಪ್ಪ ಆದ್ರೆ ಸಿಗ್ತದೆ ಚಿನ್ನವು ರೂಪಾಂತರಗೊಂಡು ಆಭರಣವಾಗ್ತದೆ ಅದು ವಾಪಸ್ ಮತ್ತೆ ಚಿನ್ನ ಸಿಗ್ತದೆ ಹಾಗೆ ಎಲ್ಲದೆ ಆಭರಣವೆಲ್ಲರೂ ಕೊಳ್ಳಾಗ ಚೈನು ಬಳೆ ಇರ್ತಾವ ಅಂತಕೊಂಡು ನಡ್ಕೊಂಡು ಹೋಗ್ತದೆ ನನ್ನ ಹತ್ರ ಯಾವ ಇರುವುದಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಹೊಳ್ಳ ನೋಡಿ ಮತ್ತೆ ಮತ್ತೆ ಇದನ್ನ ತೋರಿಸ್ತೇನೆ ನಾನು ಬೇಸರ ಮಾಡ್ಕೋಬೇಡಿ ಇದ್ರಲ್ಲಿರುವಂತ ಬ್ರಹ್ಮ ವಿದ್ಯೆ ಇನ್ನೂ ಇಲ್ಲ ಯಾರ ಕೇಳಿದ್ರೆ ವೇದಾಂತ ಅಂದ್ರೆ ಏನ್ರಿ ಘಟಪಟ ಮಠ ಘಟಪಟ ಮಠ ನೀನ್ ನೋಡಿ ಮಣ್ಣು ರೂಪಾಂತರವಾಗಿ ಮಡಿಕೆ ಆಗಿಲ್ಲ ಹಾಗಾಗಿತ್ತ ವಾಪಸ್ ಮಾಡ ಸಿಗ್ತಿದ್ದಿಲ್ಲ ಮಣ್ಣಿನ ಜೊತೆಗೆ ಮಡಿಕೆ ಅನ್ನೋದು ಅಂಟುಕೊಂಡಿಲ್ಲ ಮಡಿಕೆಯ ಒಳಗೆ ಮಣ್ಣಿಲ್ಲ ಮಣ್ಣಿನ ಒಳಗೆ ಮಡಿಕೆ ಇಲ್ಲ ಆ ನನ್ನ ಪ್ರಶ್ನೆ ಹಾಗೆ ಉಳಿದು ಮಡಿಕೆಯಲ್ಲಿದೆ ಮಣ್ಣು ಮಡಿಕೆಯಂತೆ ತೋರುತ್ತಾ ಇದೆ ಇಲ್ಲ ಮಣ್ಣೆ ಆ ಮಣ್ಣಿನಲ್ಲಿ ವ್ಯವಹಾರ ಸಮ್ಮತವಾದ ಮಡಿಕೆಯು ಆರೋಪಿತವಾಗಿದೆ ಶಬ್ದಗಳು ಹಾಗೇ ಬರ್ತವೆ ಇರುವುದು ಮಣ್ಣು ಆ ಮಣ್ಣಿನ ಮೇಲೆ ವ್ಯವಹಾರ ಸಮ್ಮತವಾದ ಮಡಿಕೆ ಎನ್ನುವ ನಾಮ ರೂಪವು ಮಡಿಕೆ ಎನ್ನುವ ನಾಮ ರೂಪವು ಆರೋಪಿಸಲ್ಪಟ್ಟಿದೆ ಇರುವುದು ಮಣ್ಣು ಮಾತ್ರ ಆ ಮಣ್ಣಿನ ಮೇಲೆ ಅಥವಾ ಆ ಮಣ್ಣಿನಲ್ಲಿ ವ್ಯವಹಾರ ಸಮ್ಮತವಾದ ನಾನ ರೂಪಗಳಿಂದ ಕೂಡಿದ ಮಡಿಕೆಯು ಆರೋಪಿಸಲ್ಪಟ್ಟಿದೆ ಯಾಕೆ ಸಮಯ ನಮಗೆ ನೋತಿದ್ರೆ ನಾವು ಆರೋಪ ಮಾಡಲಿಕ್ಕೆ ಹೋದ್ವಿ ಅದು ಮಣ್ಣೇ ಎನ್ನುವ ಎಚ್ಚರವು ಇಲ್ಲದೆ ಇದ್ದಾರೆ ಅದು ಮಣ್ಣು ಎನ್ನುವ ವಿಚಾರ ಮಾಡುವ ಶಕ್ತಿಯನ್ನು ಕಳೆದುಕೊಂಡಾಗ ಅದನ್ನ ವೇದಾಂತದಲ್ಲಿ ಆವರಣ ಎಂದು ಕರೆಯುತ್ತಾರೆ ಇದು ಏನು ಅನ್ನುವ ವಿಚಾರ ನಾವು ಮಾಡಲಿಕ್ಕಿಲ್ಲ ಇದು ಏನು ಎನ್ನುವ ಎಚ್ಚರವು ಮೂಡ್ಲಿಕ್ಕಿಲ್ಲ ಆವಾಗ ಅದು ಆವರಣ ಈ ವಿಚಾರ ಮಾಡದೇ ಇದ್ದ ಸ್ಥಿತಿಯಲ್ಲಿ ಏನು ಅಲ್ಲಿ ಭ್ರಮಿಸಲ್ಪಡ್ತದೆ ಅಲ್ಲಿ ಏನು ಪರಿಕಲ್ಪನೆ ಮಾಡಲ್ಪಡ್ತದೆ ಪರಿಕಲ್ಪಿತವಾಗಿರ್ತದೆ ಆರೋಪಿತವಾಗಿಂತದೆ ಅದನ ವಿಕೇಪ ವಿಕೇಪ ಈಗ ಹೇಳು ಮಣ್ಣು ಸತ್ಯ ಮಡಿಕೆ ಆರೋಪಿತ ಚಿನ್ನ ಸತ್ಯ ಆಭರಣ ಆರೋಪಿತ ನೂಲು ಸತ್ಯ ಬಟ್ಟೆ ಆರೋಪಿತ ಆತ್ಮ ಸತ್ಯ ಜಗತ್ ಆರೋಪಿತ ಆತ್ಮ ಸತ್ಯತ್ ಆಪಿತ ನಾನು ಜೀವ ಸತ್ಯನು ಆರೋಪಿತವ ಯಾಕೋ ಎಲ್ಲಾರ ಬಾಯಿ ಉತ್ತರ ಎರಡು ಸಮಯ ನೀವ್ರಿ ನಮ್ಮ ಭತ್ತದ ಜೀವ ಏನು ಸತ್ಯ ಅಂತ ಆತ್ಮ ಸತ್ಯ ಜೀವ ಆರೋಪಿತ ಈ ಆರೋಪಿತ ಅನ್ನುವ ಜೀವವೇ ನೂರಿಕ್ಕ ನೂರು ಸತ್ಯ ಅಂತ ತಗೊಂಡ್ಬಿಟ್ರೆ ಈ ಆರೋಪಿತ ಜೀವಾತ್ಮನ ಅನುಭವಗಳಿಗೆ ಯಾವ್ಯಾವ ಜಗತ್ತು ಬರ್ತದೋ ಅದು ಕೂಡ ಏನಾಗ್ತದೆ ಇನ್ನೂ ಸತ್ಯ ಇವನೇನೋ ಈ ಜನ್ಮ ವ್ಯವಹಾರ ಮುಗಿಸಿ ಹೋಗ್ಬಿಡ್ತಾನೆ ಈ ಜಗತ್ತು ಎಷ್ಟು ಸತ್ಯ ಆಗಿತ್ತು ಅಂದ್ರೆ ಪುನಃ ಮತ್ತೆ ವಿನ್ನ ಹೇಳ್ಕೊಂಬರ್ತದೆ ಇದೇ ಜಗತ್ತು ಮತ್ತೆ ಹೋಗ್ತದೆ ಪುನಗಪ್ಪಿ ಜನನ ಪುನಗಪ್ಪಿ ಮರಣ ಪ್ರತ್ಯೊಂದು ಜನ್ಮದಾಗುವ ಅಂತಾನೆ ಸಾಕಪ್ಪೋ ಸಂಸಾರಿ ಬಹುದು ಸಾರಿ ಸಾಕಪ್ಪೋ ಪ್ರತ್ಯೊಂದು ಜನ್ಮದಾಗುವ ಅಂತಾನೆ ಅವನ್ ಪ್ರಾರ್ಥನನು ಮಾಡ್ತಾನೆ ಪಾರು ಮಾಡುದೇ ಮಾಡ್ತಾನು ಪ್ರಾರ್ಥನೆ ಈ ಜಗವನ್ನು ಸುಖವೇನು ಪ್ರಾರ್ಥನೂ ಮಾಡ್ತಾನೆ ಬಾದು ಕೂತ್ಕೊಂಡು ಕೇಳೋ ಹಾಗಾದ್ರೆ ಕಡಿಮೆ ಇಲ್ ಸುಮ್ಮನೆ ಕೈಮೈ ಇದು ಮಾಯ ನೋಡ್ರಿ ಹೇಗಿದ್ರೆ ಪ್ರಮಾಣ ಹೇಳ್ತದೆ ಬಾ ನೀನು ಬಿಡುಗಡೆ ಮಾಡ್ತೀನಪ್ಪ ಇದು ಚಂದ ನಾ ಇಲ್ಲೇ ಇತ್ತು ಇತ್ ಕಳಪ್ಪ ನಂದೇ ಮಾಡ್ಬೇಕಾಗುತ್ತೆ ನೀನು ಹೇಗಿಬೇಕು ನೀನು ಸ್ವತಂತ್ರವಾದ ಜೀವನ ನಾನು ಸ್ವತಂತ್ರ ಎಲ್ರೂ ಸ್ವತಂತ್ರ ಅವ್ರಲ್ಲಿ ಹೆಂಗ್ ಬೇಕಪ್ ಜೀವನ ಮಾಡ ಸಿಕ್ಕೋತ ನಾವು ಇನ್ನೇನ್ ಮಾಡ್ಲಿದ್ದ ಸಿಕ್ಕೋ ಪ್ರಾರ್ಥನೂ ಮಾಡ್ತಾನೆ ಎಲ್ಲನೂ ಮಾಡ್ತಾನೆ ಇದೇಂಗದ ನೋಡ್ರಿ ಬಿಡುಗಡೆ ಆಗ್ತೇನೆ ಅಂತೇಳಿ ಹಿಂಗೆ ಕ್ಯಾಂಪ್ ಅಥವಾ ಯಾವ್ದು ಆಶ್ರಮಕ್ಕೋ ಶ್ರವಣಕ್ಕೋ ಬಂದ್ಮೇಲೆ ಮಾಯಾ ಹೊಡ್ತಾ ಹೇಳ್ತೇನೆ ನಿಮಗೆ ಇಲ್ಲಿ ಬಂದ ಮೇಲೆ ಸರಿ ಕ್ಲಾಸ್ ಟೈಮಿಗೆ ನಿಂತಿ ಸರಿ ಕ್ಲಾಸ್ ಟೈಮ್ ಆಮೇಲೆ ಏನ್ ಮಾಡ್ಬೇಕು ನೀವ್ಯಾರೋ ಹೋಗ್ತೀರಿ ಟೈಮ್ ಆಗ್ತೀರಿ ಕ್ಲಾಸ್ ಟೈಮ್ ಆಯ್ತು ಒಂದ ಹತ್ತು ದಿವಸ ಮರ್ಕೊಂಡು ಬರ್ತೀನಿ ನಾ ಹೆಗಡೆ ಕುಟುಂಬ ಕೇಳಿದ್ರೆ ಚಿಂತೆ ಇಲ್ಲ ನೀನ್ ನೀನ್ ಕಾಡಿ ನಿಮ್ಗೆ ನಮ್ಮಪ್ಪ ಬರ್ತಾನೆ ಅಂತ ಬರ್ತಾನೆ ನೀವು ಓದ ಮತ್ತೆ ಹೆಚ್ಚು ಕ್ಲಾಸ್ ಮುಗೀತು ಈಗ ಹೇಳೋ ಕ್ಲಾಸ್ ಮುಗಿತು ಈಗ ಹೇಳೋ ಹೌದಾ ಮುಗಿದ ಹೇಳೋದು ಮಾಯಾ ಹಿಡಿತ ಹೆಂಗಿದೆ ಒಂದ್ ಮಾತ್ ಗುಟ್ಟಿನ ಮಾತ್ರ ಹೇಳ್ತೇನೆ ನಿಮಗೆ ನೀವು ಮುಕ್ತರಾಗುವುದು ಮಾಯಿಗೆ ಇಷ್ಟ ಇಲ್ಲ ತಿಳ್ಕೊಂಡಿದ್ದೀವಿ ಯಾವಾಗ ಯಾವಾಗ ಮುಕ್ತಿಯ ಸಾಧನೆಗೆ ನೀವು ಪ್ರಯತ್ನ ಮಾಡುತ್ತೀರಿ ಆವಾಗ ಅವಾಗ ಆ ಸಾಧನೆಗೆ ಫಲ ಸಿಗಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಮಾಯ ಸುಮ್ಮ ನೆಪಕ್ಕೆ ಹೇಳ್ತೀವಿ ಅವ್ರು ಹಂಗ್ ಮಾಡಿದ್ರಿ ಅದಕ್ಕೆ ಹಿಂಗಾದ್ರಿ ಹಿಂಗ್ರಿ ಅಲ್ಲ ನಾನು ಕೇಳಿಸ್ಲೇ ಇಲ್ರಿ ಯರ ಮಾಡೋದ್ ಹೇಳ್ತೀರಿ ಅವ್ರು ಯಕ್ಷನೇ ಮಾಡ್ಲಿಲ್ಲ ಇವು ನೆಪಗಳು ಅಪ್ರತ್ಯಕ್ಷವಾಗಿ ಮಾಯ ತನ್ನ ಕೈರನ್ನು ಆಡಿಸ್ತಾ ಇರ್ತಾಳೆ ಮಾಯ ಅದಕ್ಕೆ ಮಾಯ ಅವಶ್ಯಗುವ ಮಾಯ ಅದಕ್ಕೆ ಹೇಳಿ ನಿಮ್ಮಲ್ಲಿ ಒಂದು ಕರ್ಕೊಂಡು ಬಂದ ಎಂಜಾಯ್ಡ್ ಜರ್ಲಿ ಚೆನ್ನಾಗಿ ಕ್ಲಾಸನ ಆನಂದಿಸ್ತಾ ಇದೆ ಕರ್ಕೊಂಡ ಸೊ ದ ಮಾಯಾ ಪ್ರೇಸ್ ಅನ್ ಸಿ ಇನ್ ಹ್ಯಾಂಡ್ಸ್ ಗೊತ್ತಾಯ್ತು ಕಾಣದ ಮಾಯ ಕೈಗಳು ನಮ್ಮ ಜೀವನದಲ್ಲಿ ಪ್ರತಿಕ್ಷಣವೂ ಅವು ಕೆಲಸ ಮಾಡಬಿಡ್ತಾರೆ ಅದು ತಲೆದಾಗುವುದಿಲ್ಲ ಇಷ್ಟ ಮೇಲೆ ತಿಳ್ಕೊಂಡ್ರಿ ಯಾರ ಮೇಲೂ ದೋಷಾರೋಪಣೆ ನಾನು ಮಾಡ್ತಾ ಇದ್ದೆ ಯಾಕಂದ್ರೆ ನನಗೆ ಗೊತ್ತಿದೆ ಇದು ಮಾಯೆಯ ಆಟ ಅಂತ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಹೀಗಾಗಿ ಗೋಗಿ ಬಿಡ್ಲಿ ಯಾವಾಗ ಮಾಯಾ ಕ್ಲಿಯರ್ ಆಗ್ತಾ ಇಲ್ಲ ಹಾಗೆ ನೀವು ಕೊನೆಗೆ ಇದಕ್ಕೆ ಅವಕಾಶ ಮಾಡಿಕೊಡೋದು ಮಾಯಾನಿ ಇದಕ್ಕೆ ಅವಕಾಶ ಮಾಡಿಕೊಡೋದು ಮಾಯಾನಿ ಯಾವಾಗ ಹನುಮಾನ್ ಜಿ ಹೋಗಿ ಶ್ರೀರಾಮಚಂದ್ರನಕ ಪ್ರಾರ್ಥನಾ ಮಾಡ್ತಾನೆ ಏನು ನನ್ನೊಂದು ಪ್ರಶ್ನೆ ಇದೆ ಉತ್ತರ ಕೊಡು ಅಂತ ಸುಮಾರು ರಾತ್ರಿ ಒಂಬತ್ತು ಗಂಟೆ ಆಗಿರ್ತದೆ ಪ್ರಶ್ನೋತ್ತರ ಕೈ ಬಂದಿರ್ತದೆ ಅವನು ಹೋಗಿ ಹನುಮಾನ್ ಜಿ ಕೇಳ್ತಾನೆ ಇದಕ್ಕೆ ನನಗೆ ಉತ್ತರ ಕೊಡು ಭಗವಂತ ಏನಪ್ಪ ಹನುಮಂತ ನಿನ್ನ ತಲೆ ತಿಂತ ಇರೋದು ಇಲ್ಲ ಬಹಳ ದಿನಗಳಿಂದ ಈ ಪ್ರಶ್ನೆ ಹಾಗೆ ಹೋಗ್ಕೊಂಡಿದೆ ನೀನು ಜೀವನ ನೀನು ಪರಮಾತ್ಮನಾಗಿದ್ದೇವೆ ಈಗ ರಾಮನಿಗೆ ಕನ್ಫ್ಯೂಷನ್ ಇಂಥ ಪ್ರಶ್ನೆ ಕೇಳುವ ಎಲ್ಲಿ ನೋಡಿಗೆ ಈ ಪ್ರಶ್ನೆ ಹಾಕ್ಬಿಟ್ಟು ಎಂದೋ ಬಂದ ಈ ಪ್ರಶ್ನೆ ನೀನು ಹೋಗಿ ನನ್ನ ಸೀತೆಯನ್ನ ನೋಡಿದೀರಾ ನನ್ನ ಸೀತೆಯನ್ನು ಯಾರು ತಗೊಂಡೋದ್ರು ನೋಡಿದ್ರಾ ಅಂತ ಮರಗಳನ್ನ ಹಪ್ಪಿಕೊಂಡು ಹಪ್ಪಿಕೊಂಡು ಅಲ್ಲಿ ಪಕ್ಷಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾಗ ನಾನು ನೋಡಿ ಆಶ್ಚರ್ಯ ಪಡ್ತಿದ್ದೆ ಏನಂದ್ರೆ ಬ್ರಾಹ್ಮಣ ವೇಷ ಹಾಕೊಂಡು ಬಂದಿದ್ದೆ ಅವಾಗ ನೀನು ನೋಡಿದ್ರೆ ನೀವನು ಪರಮಾತ್ಮ ಅಲ್ಲ ಬಿಡು ನಾನು ಯಾಕಂದ್ರೆ ಇವನನ್ನು ಇಷ್ಟು ದಿವಸ ಪೂಜೆ ಮಾಡಿದ್ನು ಸೈಲೆಂಟ್ ಆಗಿ ಪೂಜೆ ಮಾಡಿದೆ ಯಾರಿಗೂ ಹೇಳದಿದ್ದವಿಲ್ಲ ನನ್ನ ಹೃದಯದಲ್ಲೇ ಅವನನ್ನು ಸ್ಥಾಪನ ಮಾಡಿ ಪೂಜೆ ಮಾಡಿದೆ ಎಂತ ಮೂತನ ಮಾಡಿದೆ ಅಂತ ನಾನು ಪಶ್ಚಾತ್ತಾಪ ಅವತ್ತೇ ಪಟ್ಟೇನೆ ಆದರೂ ಕೂಡ ಆ ಶಬ್ದ ನಿನ್ನ ಬಗ್ಗೆ ಇಷ್ಟು ಆಳವಾಗಿತ್ತಲ್ಲ ಹ ಈ ಪ್ರಶ್ನೆಗೆ ಮಹತ್ವ ಕೊಡಬಾರ್ದು ಅಂತಿ ಕೈ ಬಿಟ್ಟುಕೊಟ್ಟು ಮತ್ತೆ ನಾನು ನೀನು ಜೀವ ಅಲ್ಲ ನೀನು ಪರಮಾತ್ಮನೇ ಅಂತ ತಿಳಿಸಿದೆ ಆ ಏನ್ ಯುದ್ಧ ಮಾಡ್ವಿ ರಾವಣನು ಕೊಂದಿ ಪರಮಾತ್ಮ ಎಂದರೆ ಯಾರನ್ನು ಕೊಲ್ತಾನೇನು ಕೊಂದೆಲ್ವೋ ರಕ್ತಪಾತ ಮಾಡದೆಲ್ವೋ ಮತ್ತೆ ಮೋಕ್ಷ ಕೊಠಂಗ ನೀನು ನಾಟಕ ಬೇರೆ ಮಾಡಿದ್ರಿ ಅವಾಗ ನನಗೆ ಡೌಟ್ ಬಂತು ಇವ ಜೀವಾತ್ಮನು ಪರಮಾತ್ಮ ವಾಪಸ್ ಬಂದ್ಬಿಟ್ಟು ನೀನು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡಿಸಿಕೊಂಡಿ ಜೀವಾತ್ಮನಿಗೆ ಇವೆಲ್ಲ ಬೇಕಾಗ್ತವೆ ಏನು ನನಗೆ ಕುರ್ಚಿ ಬೇಕು ನನಗೆ ರಾಷ್ಟ್ರಪತಿ ಆಗಬೇಕು ಇವೆಲ್ಲ ಯಾರ ಭಾವಗಳು ಇವರು ಜೀವಾತ್ಮನ ಭಾವಗಳು ನಾನು ಜೀವಾತ್ಮ ಅಂತ ನಿಶ್ಚಯಿಸಿಕೊಂಡ್ಬಿಟ್ಟೆ ಅಷ್ಟೊಳಗೆ ನೀನೇನು ಮಾಡಿದ್ರಿ ನನ್ನ ನನ್ನ ಒಳಗಿರುವಂತ ಆ ಶ್ರದ್ಧ ಬಿಟ್ಟುಕೊಡ್ಲಿಲ್ಲ ನೀ ಪರಮಾತ್ಮ ಅನ್ನೋದನ್ನು ಮತ್ತೆ ಮತ್ತೆ ಭತ್ತಿ ಮಾಡಿಕೊಳ್ಳು ಪ್ರಯತ್ನ ಮಾಡಿದೆ ನನಗೆ ಈಗ ಮತ್ತೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ ಕ್ಲಿಯರ್ ಆಗಿ ಹೇಳಬಿಡ ನೀ ಜೀವನ ನೀ ಪರಮಾತ್ಮ ಹರಿಚಂದ್ ರಾಮ ಕರೆದ ಏನು ಹೋಗು ಅಡುಗೆ ಮನೆಯಲ್ಲಿ ಕಪ್ ಕಾಫಿ ಮಾಡಿಸ್ಕೊಂಡು ಕುಡಿ ಆಮೇಲೆ ಕುಡ್ಕೋತಿ ಕುಡ್ಕೋತ ಆ ಸೀತಾಮ ಕ ಇದ್ದಾಳಲ್ಲ ಅವಳಿಗೆ ಕೇಳು ಅವಳು ಕರೆಕ್ಟ್ ಉತ್ತರ ಕೊಡ್ತಾಳೆ ನೀವು ಹೋದ ಅಮ್ಮ ಅಂದ ಏನು ಇಂಥ ಸಮಯದಲ್ಲಿ ಬಂದೀಯಾ ಬಾ ಒಳಗ್ ಬ ಏನಿಲ್ಲ ಅಂತ ಕಪ್ ಕಾಫಿ ಬೇಕಾಗಿತ್ತು ನನ್ ಮುಖ ಹಾಕಿದಾಗ ಅದೇ ದೊಡ್ಡ ಚಿಂತೆ ಕೂಡ ಏನ್ ಚಿಂತೆದ ಅಮ್ಮ ನಿನಿಗಂತ ನಾ ಕೇಳ್ತೀನಿ ನಾ ಯಾರಿಗೇಂತ ಪ್ರಶ್ನೆ ಕೇಳಿಕ್ಕೆ ಹೋಗಿಲ್ಲ ನಿನಿಗಂತ ಈ ಪ್ರಶ್ನೆ ಕೇಳ್ತೀನಿ ಶ್ರೀ ರಾಮಚಂದ್ರ ಇದಾನಲ್ಲ ಅವನು ಪರಮಾತ್ಮನು ಏನು ಜೀವಾತೇನೆ ಯಾಕ ಹೀಗಿಸ್ತದ್ ನಿನಗೆ ಯಾಕಂದ್ರೆ ಅವ ದಶರಥ ಪುತ್ರ ಜೀವ ದಶರಥ ಪುತ್ರ ಜೀವ ಅಯೋಧ್ಯವಾಸಿ ಜೀವ ಹೌದು ಅಯೋಧ್ಯವಾಸಿ ವಿಶ್ವಾಮಿತ್ರ ಶಿಷ್ಯ ಜೀವ ಹೀಗೆ ಒಂದನ್ನೇ ನೋಡ್ತಾ ಹೋದ್ರೆ ಅವನ ಜೀವಾತ್ಮನೆ ಅನಿಸ್ತದೆ ಆದರೆ ನನ್ನ ಹೃದಯ ಯಾಕೋ ಎಲ್ಲೋ ಮೂಲೆಯಲ್ಲಿ ಅವನು ಪರಮಾತ್ಮ ಅಂತನೂ ಹುಟ್ಟಬೋದು ನನಗೆ ಇದು ಸ್ವಲ್ಪ ಮಧ್ಯದಲ್ಲಿ ಕನ್ಫ್ಯೂಷನ್ ನೀ ಹೇಳಬಿಡು ನಾ ಹಂಗ ನೋಡ್ತೀವಿ ಜೀವಾತ್ಮ ಅಂತ ಹೇಳ್ಬಿಡು ಅವನು ಜೀವಾತ್ಮ ಅಂತ ನೋಡ್ತೀವಿ ಬಹಳ ಚಂದ ಪ್ರಶ್ನೆ ಇದೆ ಇನ್ನೊಂದು ತಪ್ಪಾತಿ ಈಗ ನಾನು ಬರೋ ಉತ್ತರ ಸರಿಯಾಗಿ ಕೇಳಿಸ್ ಏನ್ ಉತ್ತರ ಇದೆ ಅವ ದಶರಥ ಪುತ್ರ ಅಲ್ಲ ಅವನು ದಶರಥ ಪುತ್ರನಂತೆ ನಾನು ತೋಲ್ಪಡಿಸಿ ಅವನು ಅಯೋಧ್ಯವಾಸಿ ಅಲ್ಲ ನಾನು ತೋರ್ಪಡಿಸಿದೆ ಅವನು ಜಾನಕಿ ರಾಮ ಅಲ್ಲ ನಾನು ತೋಲ್ಪಡಿಸಿ ಈ ಏನೇನೇನೇನನ್ನ ನೋಡ್ತೀಯೋ ಅದೆಲ್ಲವೂ ನಾ ಮಾಡಿ ಗೊತ್ತಾಯ್ತಲ್ಲ ಅದೆಲ್ಲವೂ ನಾನು ಮಾಡಿ ನಾ ಇಂಥವ್ರ ಮಗ ಅಂತ ಹೇಳ್ಕೊತೀಯಾ ಅದು ಮಾಯ ನಾ ಇಂಥವ್ರ ಹಸ್ಬೆಂಡ್ ಅಂತ ಗೊತ್ತೀಯಾ ಅದು ಮಾಯ ನಾ ಇಷ್ಟು ಮಕ್ಕಳ ತಂದೆ ಅಂದ್ರೆ ಗೊತ್ತೀಯಾ ಅದು ಮಾಯ ನಾ ಇಷ್ಟು ಅಪಾರ್ಟ್ಮೆಂಟ್ ಓನರ್ ಅಂತ ಹೇಳ್ತೀಯಾ ಮಾಯ ನನಗೆ ಇಷ್ಟೊಂದು ರಿಯಲ್ ಎಸ್ಟೇಟ್ ಇದೆ ಅಂತ ಹೇಳ್ತೀಯಾ ಮಾಯ ಏನೇನು ನಾವು ಅನ್ಕೋತೀವಿ ಆದಷ್ಟು ಯಾರಿಗ ಸೇರಿದ್ದು ನಾನು ಸೇರಿ ನಮ್ಮ ಕರ್ಣೆ ಹುಡ್ಕೊಂಡ್ರ ಎಲ್ಲವೂ ನಿಂದೇ ನಾ ಹಣೆ ಹೌದು ಎಲ್ಲ ನಂದ ಇದ್ರ ಮುಚ್ಚಿಮರಿ ಇದ್ರೆ ಇಲ್ಲ ಎಲ್ಲ ನಂದ ಈ ಪ್ರಶ್ನೆ ಕೇಳುತ್ತಿರು ಇದು ಕೂಡ ನಂದ ಆಗ ನೀ ಹೀಗೆ ಮಾಡ್ಬೇಕನ್ನೋದೇ ನಿನ್ ಕಂಡು ಇದ್ದೀನಿ ಹತ್ತು ಮಂದಿಗೆ ಜ್ಞಾನ ಆಗಿದೆ ಅಂತ ಅದೆಲ್ಲ ಸರಿ ಹಂಗ ಅವ ಯಾರು ಇದೆಷ್ಟೋ ಮಾಡಿದ್ದ ನೀರೆ ಅವನ್ ಯಾರು ಇಂಥ ನಾನು ನಿಮಗೆ ಉಪದೇಶ ಕೊಡ್ಬಹುದು ಮುಂದಿನ ಉಪದೇಶ ನಾ ಮಾಡಂಗಿಲ್ಲ ಎಲ್ಲಿ ಹೋಗಕ್ಕೆ ಅವನತ್ರ ಹೋಗ ಈಗ ಮಾಯೆ ಅವಕಾಶ ಮಾಡಿಕೊಟ್ರು ಯಾರಿಗೆ ಅವಕಾಶ ಮಾಡಿಕೊಟ್ಲು ಇವನಿಗೆ ಮುಕ್ತಿಗೆ ಅವಕಾಶ ಮಾಡಿಕೊಟ್ರು ಇವನಿಗೂ ಬಂಧನದಲ್ಲಿಟ್ಟಂತ ಇದೇ ಮಾಯೆ ಹೋಗು ಸದ್ಗುರುವಿನ ಕರಿಗೆ ಅಂತ ಕಳಿಸ್ತು ನೀವು ವಾಪಸ್ ಬರ್ತಾನೆ ಏನು ಅರ್ಧ ನಗಲಿ ಕತ್ತೀಯಾ ಅರ್ಧ ಸತ್ಯ ಆಗಿದೆಯಾ ಏನಿ ಅಂತಾರೆ ಅರ್ಧ ಉತ್ತರ ಸಿಕ್ಕದ ಇನ್ನು ಅರ್ಧ ಉತ್ತರ ಸಿಕ್ಕಿಲ್ಲ ಏನು ಉತ್ತರ ಸಿಕ್ಕದ ಅಯೋಧ್ಯ ರಾಮ ಜಾನಕಿ ರಾಮ ರಾವಣ ಮರ್ದನ ರಾಮ ಪಟ್ಟಾಭಿರಾಮ ಇವಷ್ಟು ಆ ಅಮ್ಮ ಆ ತಾಯಿಯ ಆಟಂತೆ ಅದು ಯಾವುದು ನಿನಗೆ ಸೇರಿದಂತೆ ಅದು ನಿನ್ನ ಸಂಬಂಧವೂ ಇಲ್ಲಂತೆ ಆದ್ರೆ ನೀನ್ ಯಾರು ಅನ್ನೋದನ್ನ ಕೇಳಿದ್ರೆ ಅವನತ್ರ ಹೋಗುವಂತ ಹೇಳ್ತು ಅದಕ್ಕೆ ಬಂದಿದ್ದೀನಿ ನೀನು ಯಾರು ಇದು ಯಾವುದು ನೀನಲ್ಲ ಅನ್ಬೇನೆ ಅಂದ್ರೆ ನೀನು ನಿನ್ನ ಐಡೆಂಟಿಫಿಕೇಶನ್ ಈಗಿನ ರಾಮ ಆಗಿದ್ರೆ ನಂದ ನಿಲೇ ಕಣಿಗೆ ಹೋಗುವಂತ ನಂದ ನಿಲ ಕಣಿ ಕಣಿಗೆ ಹೋಗು ಅವನನ್ನ ಆಡಿ ಕೊಡ್ತಾನೆ ಅಂತಾನೆ ನಾನಿಗೆ ಯಾವ ರಾಮ ರಾಮ ಯಾವ ರಾಮನು ನಾನಲ್ಲ ನಾ ಆತ್ಮಾರಾಮನ ಈ ಆತ್ಮಾರಾಮನನ್ನ ಯಾರು ಚೆನ್ನಾಗಿ ಗುರುತಿಸ್ತಾರೋ ಅವರು ಆತ್ಮಾರಾಮರೇ ನೀನು ಆತ್ಮಾರಾಮ ನಾನು ಆತ್ಮಾರಾಮ ಈ ಜಗತ್ತನ್ನು ಆತ್ಮಾರಾಮ ಪೃಥ್ವಿಯಂದು ಕೂಡ ಆತ್ಮಾರಾಮ ಮಾಯೆಗೆ ಸಿಗಿಸೋದು ಗೊತ್ತು ಆಕೆ ಕೃಪಾ ಮಾಡಿದರೆ ಬಿಡುಗಡೆ ಮಾಡಿಕೊಡೋದು ಸಾಧ್ಯ ಅದಕ್ಕೆ ಯಾವತ್ತಿಗೂ ಪ್ರಾರ್ಥನಾ ಬಿಡಬಾರ್ದು ಅಂತ ನಾನೇ ಹೇಳಿದ್ದು ಪ್ರಾರ್ಥನಾ ಯಾವತ್ತಿಗೂ ಬಿಡಬಾರ್ದು ಗೊತ್ತಿಲ್ಲ ಆ ತಾಯಿ ನಮಗೆ ಯಾವ ಮೂಲಕವಾಗಿ ಬಿಡುಗಡೆಗೆ ಅವಕಾಶ ಮಾಡಿಕೊಡ್ತಾಳೆ ಗೊತ್ತಿಲ್ಲ ಸೊ ನೋ ಸ್ಟಾಪ್ ಫಾರ್ ಪ್ರೇಯರ್ಸ್ ಆದ್ರೆ ಅದರಿಂದ ಏನು ಬಯಸಬ ಸೊ ಈ ಪ್ರಕಾರವಾಗಿ ಸ್ವರೂಪ ಬುದ್ಧಿಯ ವಿಚಾರವನ್ನು ಮಾತಾಡಿದ ನಂತರ ಈಗ ಪಂಚಕೋಶ ವಿಚಾರ ಬರ್ತಾರೆ ಪಂಚಕೋಶಾತ್ಮಕ ಮಸ್ತಿ ದೇಹ ಚ ಕಾಸ್ತಿ ಪಂಚವಿಧ ಪಶ್ಯಂತ ಕೇವಾಂ ಭನತು ದೇಹಂ ಪಂಚಕೋಶಾತ್ಮಕ ಅಸ್ತಿ ಯದ್ದ ದೇಹಮಿ ಯಾವ ದೇಹ ಅಂತ ಇದೆಯೋ ಸುಂದರವಾಗಿದೆ ಏನು ಶರೀರ ಅಂತ ನಾವು ಕಲಿತೇವೋ ಈ ಶರೀರ ಈ ದೇಹ ಪಂಚಕೋಶಾತ್ಮಕ ಅಸ್ತಿ ಐದು ಕೋಶಗಳಿಂದ ಕೂಡಿದೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಇವು ಐದು ಕೋಶ ಈ ಐದು ಕೋಶಗಳಿಂದಾಗಿ ಐದು ಕೋಶಗಳಿಂದ ಒಳಗೂಡಿದ ಶರೀರ ಇವು ಇದು ಏನು ಮಣ್ಣಾಗಿ ಹೋಗ್ತದೆ ಇದು ಅನ್ನಮಯ ಕೋಶ ನಮ್ಮ ಒಳಗೆ ಏನು ಆಕ್ಟಿವಿಟೀಸ್ ನಡೀತದೆ ಪಚನ ಶಕ್ತಿ ರಕ್ತ ರಕ್ತ ಚಲನೆ ನಮ್ಮ ಒಳಗೆ ಏನು ಆಕ್ಟಿವಿಟಿ ನಡೀತದೆ ಸ್ಮೃತಿಗೆ ತಂದುಕೊಡೋದು ಇಂದ್ರಿಯಗಳನ್ನ ತೊಡಗಿಸೋದು ಇವೆಲ್ಲ ಏನಿವೆಯೋ ಇವುಕ್ಕೆ ಪ್ರಾಣ ಅಂತಾರೆ ಇದು ಪ್ರಾಣ ಐದು ತರ ಇದು ಕೆಲಸ ಮಾಡಿದ್ರು ಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪ್ರಾಣ ರೆಸ್ಪಿರೇಟರಿ ಸಿಸ್ಟಮ್ ಅಪಾನಿ ಡಿಸ್ಕ್ರಿಟರಿ ಸಿಸ್ಟಮ್ ನಮ್ಮ ಒಳಗಿರುವಂತಹ ಬೇಡಾದ ಪದಾರ್ಥವನ್ನು ಹೊರಗೆ ಎಸೆಯೋದೇನಿದೆಯಲ್ಲೋ ಇದು ಅಪಾನ ವ್ಯಾನ ನಮ್ಮ ಒಳಗೆ ನಡೆಯುವ ಚಲನೆ ಏನು ಚಲನೆ ರಕ್ತ ಚಲನೆ ಇದು ಜ್ಯಾನ ಉದಾನ ಅಂದ್ರೆ ಎಕ್ಸ್ಟ್ರಾ ಎನರ್ಜಿನ ಕ್ರಿಯೇಟ್ ಮಾಡೋದು ಯಾವಾಗ ಒಂದು ದೊಡ್ಡ ಪೆಟ್ಟಿಗೆಯನ್ನ ನೀವು ಹೊರಬೇಕಾಗ್ತದೆ ಅಂತ ಅದು ಅದು ಉದಾಹರಣ ಉದಾಹರಣ ಹೌದು ಉದಾನ ಯಾರಲ್ಲಿ ಸರಿಯಾಗಿಲ್ಲ ಅವ್ರ ಮೋಷನ್ ಜಲ್ದಿ ಆಗೋದು ಚಲೋದೇ ಇರಬೇಕು ಕೆಟ್ಟದ್ದು ಯಾರಿಗೆ ಉದಾಹರಣ ಶಾಂತದ ಯಾರಿಗೆ ಉದಾಹರಣ ಕೆಲಸ ಮಾಡೋದಿಲ್ಲ ಈ ಮೂರ್ ಮೂರು ದಿವಸನೂ ಅವ್ರಿಗೆ ಮೋಷನ್ ಆಗುತ್ತೆ ಅವಾಗ ತಿರುಕ ಮಾಡ್ಬೇಕು ಯಾವಾಗ ಮೋಷನ್ ಅಂತ ಹೇಳ್ತಾವಲ್ಲ ಕಾನ್ಸ್ಟಿಬ್ಯೂಷನ್ ಯಾಕಾಗ್ತದೆ ಅಂದ್ರೆ ಉದಾಹರಣ ಮಂದಾಗ ಆ ಉದಾಹರಣ ಮಂದ್ ಆಗಿರೋದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಅದಕ್ಕೆ ಔಷಧ ಅದು ಚುರುಕು ವರ್ಷ ಅದಕ್ಕೆಲ್ಲ ಇಲ್ಲಿ ಆಯುರ್ವೇದ್ಯೋಗ ಔಷಧ ಸೊ ಉದಾಹರಣ ಸಮಾನ ವಚನ ಶಕ್ತಿ ಇದು ಐದು ಮೀಟರ್ ಅರಣ್ಯದ್ಯಾವ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದು ಐದು ಬಿಟ್ರ್ ಇನ್ನೊಂದೇನು ಈ ಐದರೊಳಗೆ ಹೆಚ್ಚು ಕಡಿಮೆ ಆಗೋದನ್ನ ನಾವು ಏನೆಂದು ಕೇಳ್ತೀವಿ ರೋಗಕ್ಕೆ ಕಾರಣ ಇದಕ್ಕೆ ತಕ್ಕಂತೆ ಆಯುರ್ವೇದದ ಔಷಧ ಮುಗಿದು ಹೋಗ್ತು ನೋಡಿ ಇಷ್ಟ ಮೆಡಿಕಲ್ ಸೈನ್ಸ್ ಇಲ್ಲಿ ಇದನ್ನ ಆದು ಇದು ಸೇರಿಸಿ ಮ್ಯಾನುಪುಲೇಟ್ ಮಾಡಿ ಹ್ಯಾಂಗ್ ಮಾಡಿ ಹಿಂಗ ಮಾಡಿ ಹೋಮಿಯೋಪತಿ ಅಂತ ಪಂಚಪತಿಗಳನ್ನು ಸೃಷ್ಟಿ ಮಾಡಿ ಕೊಡ್ತಾರೆ ಅಲೋಪತಿ ಹೋಮಿಯೋಪತಿ ಆಲಿಯೋಪತಿ ನ್ಯಾಚುರೋಪತಿ ಇನ್ನೋತ್ಪತಿ ಆಕ್ಯೋಪತಿ ಹಾ ಅಕ್ಯೋಪತಿ ಇರೋದು ಇವು ಐದ ಇಷ್ಟೊಳಗೆ ಹಳ್ಳ ಮೂಳ ಎಲ್ಲ ಆಗೋದು ನಮ್ದು ಅಸ್ತವ್ಯಸ್ತ ಆಗೋದು ಇದ್ರೊಳಗೆ ಎಲ್ಲ ಇದು ಅನ್ನಮಯ ಕೋಶ ಇದು ಬ್ರಾಹ್ಮಣಮಯ ಇನ್ನು ಮನೋಮಯ ಕೋಶ ಏನು ಮನೋಮಯ ಕೋಶ ನಮ್ಮ ಮನಸ್ಸಿನ ಒಳಗ ಉಂಟಾಗುವ ವೃತ್ತಿಗಳ ಚಲನೆ ಪೂರ್ವಗ್ರಹಿತವಾದ ಸ್ಮೃತಿಗೆ ತಂದುಕೊಂಡ ವೃತ್ತಿಗಳೇ ಇರ್ಬಹುದು ಪೂರ್ವಗ್ರಹಿತವಾದ ಸ್ಮೃತಿಗೆ ತಂದುಕೊಂಡ ವೃತ್ತಿಗಳೇರ್ಬಹುದು ಪ್ರತ್ಯಕ್ಷವಾಗಿ ಒಳಗೆ ಟ್ರಾನ್ಸ್ಫರ್ ಆಗಿರುವಂತಹ ವೃತ್ತಿಗಳೇರ್ಬಹುದು ಈ ವೃತ್ತಿಗಳ ಲೋಕವನ್ನ ಮನೋಮಯ ಈ ವೃತ್ತಿಗಳ ಲೋಕ ಇನ್ನ ವಿಜ್ಞಾನಮಯ ಕೋಶ ತಿಳಿತು ತಿಳಿದಿಲ್ಲ ಅರ್ಧ ತಿಳಿತು ಯಾಕೋ ಹಳೆಯುವಂತೂ ಅನ್ನು ಸಂಶಯದ ಇನ್ನು ಸಂದೇಹದ ಅದಕ್ಕೇನು ಕರಿತಾರೆ ವಿಜ್ಞಾನಮಯ ಕೋಶ ಈ ನಾಲ್ಕು ಕೋಶಗಳ ಆಚೆಗೆ ಭಾರಿ ಭಾರಿ ಒಂದದ ಅದಕ್ಕೆ ಆನಂದಮಯ ಕೋಶ ಅಂತ ಅದೇ ಹೇಗೆ ಸ್ವಾಮಿ ಏನೇನೋ ಗೊತ್ತಾಗುವಂತು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಇದಕ್ಕೆ ಆನಂದಮಯ ಕೋಶಾಂಗ ನಿದ್ರೆ ಅಂತ ಅರ್ಥ ಎಷ್ಟು ಆನಂದಿತ್ತು ಒಬ್ಬನಾರೇ ಇವತ್ತಿನ ತನಕ ನಿದ್ದೆ ಮಾಡದೆ ಅಂತ ದುಃಖ ಪಟ್ಟವನಿದ್ದಾನೆ ಒಂದ್ ಐದ್ ಬಿಡ ಸಮಯ ಒಂದು ಮಗಳು ಇಲ್ಲ ಆನಂದಮಯ ಕೋಶಾಂಗಾಗಿತ್ತು ಇವು ಐದು ಕೋಶ ಪಂಚಕೋಶಾತ್ಮಕ ಅಸ್ತಿ ದೇಹಂ ತದಂತರಾಕ್ಯಂ ಭುವನ ಅಸ್ತಿ ಆ ಪಂಚಕೋಶಗಳಿಂದ ಉಂಟಾದ ಆ ದೇಹವನ್ನು ಹೊರತುಪಡಿಸಿ ಭುವನ ಕಾಸ್ತಿ ಎಲ್ಲಿದೆ ಈ ಐದು ಕೋಶಗಳಿಂದ ನಿರ್ಮಿತವಾದ ಶರೀರವನ್ನು ಹೊರತುಪಡಿಸಿ ಯಾರಿಗೆ ಯಾವುದಾದ್ರೂ ಜಗತ್ತಿದೆ ಎಂದು ಅನಿಸುತ್ತೆ ಜಗತ್ತನ್ನೋದು ಒಂದು ಇದೆ ಅಂತಾದ್ರೆ ಈ ಐದು ಕೋಶಗಳ ಶರೀರ ಇದು ಒಂದು ಬ್ರಿಡ್ಜ್ ಇದ್ದಾವೆ ಇದೊಂದು ಮಾಧ್ಯಮ ಇದ್ದ ನಾವು ಆತ್ಮಭದಲ್ಲಿ ಬೆಂಗಳೂರಿನಲ್ಲಿ ಅಭ್ಯಾಸ ಮಾಡಿದ್ದೀವಿ ಹುಬ್ಬಳ್ಳಿಯಲ್ಲಿ ಕೂಡ ಧಾರವಾಡದಲ್ಲಿ ಅಭ್ಯಾಸ ಮಾಡಿದ್ದೀವಿ ಏನು ಈ ಶರೀರ ಇದು ಭೋಗ ಆಯತನ ಆಯತನ ಅಂದ್ರೆ ಇದು ಭೋಗ ಆಯತನ ಅಂತಂದ್ರೆ ಒಂದು ವೇದಿಕೆ ಈ ಶರೀರ ಇದೊಂದು ವೇದಿಕೆ ಅನ್ನಮಯ ಶರೀರ ಇದು ಸ್ಥೂಲ ಶರೀರ ಇದೊಂದು ವೇದಿಕೆ ಈ ವೇದಿಕೆ ಇದ್ದರೆ ಎಲ್ಲ ಚಟುವಟಿಕೆಯೂ ನಡೀತವೆ ಸ್ವಾಮಿ ಉಪನ್ಯಾಸ ಮಾಡ್ತಾರೆ ಟೇಬಲ್ ತಂದಿರ್ತಾರೆ ಡೆಸ್ಕ್ ತಂದಿಡ್ತಾರೆ ಗಡಿಯಾರ ತಂದಿರ್ತಾರೆ ಮೊಬೈಲ್ ತಂದಿಡ್ತಾರೆ ಇವತ್ತು ಚಟುವಟಿಕೆಯಲ್ಲಿ ನಡೀತವೆ ಈ ವೇದಿಕೆ ಮೇಲೆ ನಡೀತವೆ ಸ್ವತಃ ವೇದಿಕೆ ಏನ್ ಮಾಡ್ತದೆ ಹ ಇದು ಏನೂ ಮಾಡುವುದಿಲ್ಲ ಆದ್ರೆ ಎಲ್ಲವೂ ಆಡಳಿಕೆ ಇಲ್ಲೇ ಅವಕಾಶ ಹಾಗೆ ಈ ಶರೀರ ಇದು ಏನೂ ಮಾಡುದಿಲ್ಲ ನಿಮ್ಗೆ ಒಂದ ಮಾತು ಇದೆ ಈ ಶರೀರ ತನ್ನ ಸ್ವಭಾವದಿಂದ ಜಡ ಅತಿ ಜಡ ಇನ್ನು ಬಣ್ಣರಾದರೂ ಒಬ್ಬ ಶಿಲ್ಪಿ ಕೈಯಲ್ಲಿ ಅದೊಂದು ಮೂರ್ತಿಯಾಗಿ ಪರಿವರ್ತನೆ ಆಗೀತು ಆದ್ರೆ ಈ ಶರೀರವನ್ನ ಯಾರು ಏನು ಮಾಡಿದ್ರು ಹಾಗೆ ನನ್ಬೇಡಿಸ್ ಎಷ್ಟು ಕರ್ಲೋಲವ ಏನದೆಲ್ಲ ಎಲ್ಲ ನಮ್ಮ ನಮನಿ ಮಾಡ್ತಾಳೆಲ್ಲ ಹೆಂಗ್ ಬೇಕಂದ ಮಾಡ್ತಾಳೆ ತಪ್ಪು ಒಂದ್ಸಲ ಎರಡು ಸಾವಿರ ಸಂಚಂದ ಆದ್ರೆ ಈಶ್ವರ ಮಾಡಿದ ಸೃಷ್ಟಿಯನ್ನ ಯಾರು ಒಳಗೆ ಪ್ರವೇಶಿಸಿ ಬದಲಿಸುವ ಪ್ರಯತ್ನ ಮಾಡ್ತಾರೋ ಅದು ತಕ್ಕಂತೆ ಫಲ ಅದು ತಕ್ಷಣವೇ ತೋರಿಸೇ ಬಿಡುತ್ತದೆ ಆಶಲ್ಲಿ ತೋರಿಸೇ ಬಿಡುತ್ತದೆ ಅಲ್ಲಿ ಡಾನ್ ಅಂತ ಒಂದು ಶೋ ಇದೆ ಅಮೆರಿಕದ ಡಾನ್ ಅಂತ ಶೋ ಆ ಶೋದೊಳಗೆ ಪಬ್ಲಿಸಿಟಿ ಕೊಟ್ಟರು ಏನ್ ಪಬ್ಲಿಸಿಟಿ ಕೊಟ್ಟರು ಅಂದ್ರೆ ನೋಡಿದ್ಯಾಶೋ ಡಾನ್ ಹೂ ಅಂತ ಒಂದು ಶೋ ಇದೆ ಪಬ್ಲಿಸಿಟಿ ಕೊಟ್ಟರು ಏನ್ ಪಬ್ಲಿಸಿಟಿ ಕೊಟ್ಟರು ಅಂದ್ರೆ ಎಪ್ಪತ್ತೈದು ವರ್ಷದ ವ್ಯಕ್ತಿಗೆ ನಾವು ಇಪ್ಪತ್ತೈದು ವರ್ಷದ ವ್ಯಕ್ತಿಯನ್ನಾಗಿ ಮಾಡ್ತೀವಿ ಎಲ್ಲ ಲೈವ್ ಶೋ ಸೊ ಆ ದಿವಸ ನಮಗೆ ಯಾವ ಕ್ಲಾಸ್ ಇದ್ದಿದ್ದಲ್ಲ ಆ ಡಾನ್ ಹೂ ಶೋ ನೋಡ್ಬೇಕು ಎಲ್ಲ ಆಪರೇಷನ್ ಮಾಡಿದ್ರು ಬಟ್ಟೆ ಸುತ್ತಿದ್ರು ಎಲ್ಲ ಮಾಡಿದ್ರು ಆಮೇಲೆ ಇನ್ನು ಹದಿನೈದು ನಿಮಿಷಕ್ಕೆ ನಾವು ಬಟ್ಟೆ ಬಿಸಿತೀವಿ ಇದು ಇಪ್ಪತ್ತೈದು ವರ್ಷದ ಗುಡಗಿ ಅದು ಎಪ್ಪತ್ತೈದು ನಿಮಿಷದ ಹುಡುಕಿ ಅವಳನ್ನು ಇವರು ಏನ್ ಮಾಡೋರು ಈಗ ಇಪ್ಪತ್ತೈದು ವರ್ಷದ ಹುಡುಗಿಯನ್ನಾಗಿ ಮಾಡೋರು ಹಾಗೂ ಈಗ ಹರಡಿ ಆಯ್ತು ಹದಿನೈದು ನಿಮಿಷ ಆಯ್ತು ಆಮೇಲೆ ಕರ್ಕೊಂಡು ಬಟ್ಟೆ ಬಿಚ್ಚಿ ಟೋಟ್ಲಿ ಚೇಂಜ್ ನಾನ್ ಕುಪ್ಕೊಂಡು ವಿಚಾರ ಮಾಡ ಏನ್ ವಿಚಾರ ಮಾಡೋದೇ ನಾನು ಎಪ್ಪತ್ತೈದು ವರ್ಷದ ಮುದುಕಿ ಅನ್ನೋದು ಏನಾದ್ರೂ ಆಕಿ ಮರೆತಿರ್ತಾಳ ನೀವೇನ್ ಚೇಂಜ್ ಮಾಡ್ತೀರ ಇನ್ಸೈಡ್ ಆಲ್ರೆಡಿ ಓಲ್ ನೀನು ಹೊರಗಡೆ ಈಗಾಗಲೇ ನೀನು ಮುದಿವೆ ಸಾಗ ಹೋಗಿದೆ ಆದರೂ ಈಶ್ವರನ ಸೃಷ್ಟಿಯನ್ನು ನಾವು ಕೈ ಹಾಕಿದ್ವಿ ಅಂದ್ರೆ ಅದಕ್ಕೆ ತಕ್ಕಂತೆ ಫಲವನ್ನು ನಾವು ಅನುಭವಿಸ್ತೀವಿ ಈ ಶರೀರ ಇದು ಮಾಧ್ಯಮ ಹೌದು ಏನಕ್ಕೆ ಮಾಧ್ಯಮ ಹೊರಗಿರುವ ಜೀವಾತ್ಮನಿಗೂ ಹೊರಗಿರುವ ಜಗತ್ತಿಗೂ ಜೋಡಿಸುವ ಬ್ರಿಡ್ಜಿಂಗ್ ಯಾರು ಮಾಡ್ತಾರೆ ಬ್ರಿಡ್ಜಿಂಗ್ ಯಾರ್ ಮಾಡ್ತಾರೆ ಈ ಶರೀರ ಮಾಡ್ತಾರೆ ಇದಕ್ಕೇನು ಕೇಳ್ತಾರೆ ಅನ್ನಮಯ ಕೋಶ ಇಂತಹ ಅನ್ನಮಯ ಕೋಶವನ್ನ ತದಂತರ ಅದನ್ನು ಬಿಟ್ಕೊಟ್ಟು ಧುವ ನಮ್ ಈ ಸೃಷ್ಟಿ ಭುವನಂಶ ಈ ಸೃಷ್ಟಿ ಅಂತ ಹೇಳಿದೆಯೋ ಕಾಸ್ತಿ ಎಲ್ಲಿದೆ ಯಾವ ಜಗತ್ತಿರುತ್ತೋಸ ಏನ್ ಬಿಟ್ಕೊ ತೋರಿಸ್ಬೇಕು ಶರೀರ ಬಿಟ್ಕೊಟ್ಟು ಯಾವಾಗ ಯಾವಾಗ ಜಗತ್ ಇದೆ ಅಂತ ಹೇಳಿದ್ಯಾ ಆವಾಗ ಅವಾಗ ಏನಿರ್ತದೆ ಈ ಶರೀರ ಇದೆ